ಹೃದಯ ಸೌಂದರ್ಯ ಒಂದು ಮಧುರ ಸ್ಮೃತಿ ಬಹುಶಃ ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೊಂದು ಇರಬಹುದು ಬೆಂಗಳೂರು ಹೊಸ ತರಗುಪೇಟೆ ಪೂರ್ವ ದಿಕ್ಕಿನ ಮಂಡಿ ಅಂಗಡಿಯ ಸಾಲು ವಿಕ್ಟೋರಿಯಾ ಆಸ್ಪತ್ರೆಯ ಪಶ್ಚಿಮ ಕಾಂಪೌಂಡು ಗೋಡೆಯ ಎದುರಾಗಿ ಮಂಡಿ ಅಂಗಡಿಗಳ ಪೈಕಿ ಮೂರನೆಯದು ನಾಲ್ಕನೆಯದು ದಿವಂಗತ ಧರ್ಮ ಪ್ರವರ್ತಕ ಡಿಅಪ್ಪು ರಾಯರ ಮಕ್ಕಳು ಶ್ರೀ ಶ್ರೀನಿವಾಸ್ ಡಿ ಶ್ರೀನಿವಾಸರಾಯರಿಗೆ ಸೇರಿದ್ದು ಆ ಕಟ್ಟದಲ್ಲಿದ್ದದ್ದು ನವರತ್ನ ಅಂಡ್ ಕಂಪನಿ ಅವರ ಮುದ್ರಣಾಲಯ ಅಲ್ಲಿ ಆಗ ನಾನು ನಡೆಸುತ್ತಿದ್ದ ದಿ ಕರ್ನಾಟಕ ಎಂಬ ಇಂಗ್ಲಿಷ್ ಪತ್ರಿಕೆ ಅಚ್ಚಾಗುತ್ತಿತ್ತು ಅದು ಪತ್ರಿಕೆಯ ಕಡೆಯ ದಿನಗಳೆಂದು ಜ್ಞಾಪಕ ಶಾಸ್ತ್ರಿಗಳ ಆ ಕಾಲದಲ್ಲಿ ನಾನು ಅಲ್ಲಿ ಪ್ರತಿದಿನವೂ ಸಂಜೆ ನಾಲ್ಕು ಗಂಟೆಯಿಂದ ಅಂಗಡಿಯ ಮುಂದುಗಡೆ ಸಣ್ಣ ಬಯಲು ಜಾಗದಲ್ಲಿ ಕುಳಿತು ಪ್ರೂಫ್ ತಿದ್ದುವುದು ಬರೆಯುವುದು ಮುಂತಾದ ಕೆಲಸಗಳನ್ನು ಮಾಡುತ್ತಿದ್ದೆ ಅಲ್ಲಿಗೆ ಒಂದೊಂದು ಸಾರಿ ಸ್ನೇಹಿತರು ಬಂದು ಹರಟೆ ಗೋಷ್ಟಿಗೆ ಸೇರುತ್ತಿದ್ದರು ಅವರಲ್ಲೊಬ್ಬರು ವೀರ ಕೇಸರಿ ಸೀತಾರಾಮ ಶಾಸ್ತ್ರಿಗಳವರು ಶಾಸ್ತ್ರಿಗಳವರಿಗೂ ತುಂಬಾ ಬಳಕೆ ನಾವಿಬ್ಬರು ಶಂಕರ ಸಹಾದ್ಯಾಯಿಗಳಾಗಿದ್ದೆವು ಆ ಕಾಲದಲ್ಲಿ ನಾನು ಚಡಾವಿನ ಆಕಾರದ ಪಾದರಕ್ಷೆಗಳನ್ನು ಹಾಕಿಕೊಳ್ಳುತ್ತಿದ್ದೆ ಶಾಸ್ತ್ರಿಗಳು ಚಡಾವುಗಳ ಕಡೆ ಕೈ ನಿಮ್ಮ ಗಾಂಧಿ ಹೇಳೋದು ಎಲ್ಲ ಸರಿ ಸ್ವಾಮಿ ಆದರೆ ಇವರಿಗೆ ಬಗ್ಗಬೇಕು ಎನ್ನುತ್ತಾರಲ್ಲ ಅದಕ್ಕೆ ನಾನು ತಯಾರಿಲ್ಲ ಎಂದು ವಾದ ಎಬ್ಬಿಸುವರು ನಾನು ಅವರು ಬಗ್ಗೋದಿಲ್ಲ ನೀವು ಬಗ್ಗೋದಿಲ್ಲ ಅಂತೀರಿ ಫೈಸಲ್ ಆಗೋದು ಹೇಗೆ ಎಂದು ಕೇಳಿದ್ದಕ್ಕೆ ಶಾಸಿಗಳು ಅವರು ನಿಂತುಕೊಂಡಿರಲಿ ನಾವು ನಿಂತೇವರಿಗೆ ಸಲ್ಲಬೇಕಾದದ್ದನ್ನು ಸಲ್ಲಿಸುತ್ತೇವೆ ಎಂದು ಜವಾಬು ಹೇಳುವರು ಹಾಸ್ಯದಲ್ಲಿ ನಮ್ಮ ವಾದ ಮುಗಿಯುತ್ತಿತ್ತು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 ಮೈಗೆ ಅಂಟಿಕೊಳ್ಳುವಂತೆ ಒಬ್ಬ ಮುಸಲ್ಮಾನ್ ಮನುಷ್ಯ ನಿಂತಿದ್ದ ಅವರಿಬ್ಬರಿಗೂ ಏನೋ ಜಗಳವೆಂದು ತೋರಿತು ಆಕೆಯ ತುಟಿಯಿಂದ ರಕ್ತ ಬರುತ್ತಿತ್ತು ಆಕೆ ಅತ್ತು ಕೂಗಿಕೊಳ್ಳುತ್ತಿದ್ದಳು ಇದನ್ನು ಕಂಡು ನಾನು ಅಲ್ಲಿ ಏನೋ ಪ್ರಾಣಾಪಾಯವಾದೀತೆಂದು ಭಯಪಟ್ಟೆ ಆಗ ಕೋಟೆಯಲ್ಲಿದ್ದ ಪೊಲೀಸ್ ಸ್ಟೇಷನಿಗೆ ಹೋಗಿ ಹೇಳಿದೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದವರು ಕೃಷ್ಣರಾಯರು ಸುಬ್ಬರಾಯ ಎಂಬಿಬ್ಬರು ಸೂಪರಿಂಡೆಂಟರು ಟಿ ಸ್ತಂಬುಶೆಟ್ಟಿಯವರು ಈ ಮೂವರು ನನಗೆ ತಿಳಿದಿದ್ದವರು ಒಳ್ಳೆಯ ಮನುಷ್ಯರು ನನಗೆ ಸ್ನೇಹಿತರು ಅವರ ಪೈಕಿ ಕೃಷ್ಣರಾಯರು ಒಬ್ಬ ತಕ್ಕ ಮಟ್ಟಿಗೆ ವಯಸ್ಸಾಗಿದ್ದ ಕಾನ್ಸ್ಟೇಬಲ್ ಅನ್ನು ನನ್ನೊಡನೆ ಕಳಿಸಿದರು ಆ ಕಾನ್ಸ್ಟೇಬಲ್ ಬಂದು ವಿದ್ಯಮಾನವನ್ನು ನೋಡಿ ಕೊಂಚ ಕೊಂಚ ನಗುತ್ತ ನನ್ನನ್ನೇ ಆಕ್ಷೇಪಿಸಿದ ನಿಮಗೇಕೆ ಸ್ವಾಮಿ ಈ ತಂಟೆ ನಿಮ್ಮ ಪಾಡಿಗೆ ನೀವು ಹೋಗಿ ಏನೂ ಆಗುವುದಿಲ್ಲ ಇಂಥದ್ದು ಸಾಮಾನ್ಯ ಎಂದ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 ಆ ಮುದುಕಿ ಆ ಮಂಡಿಯಲ್ಲಿ ಕಸ ಗುಡಿಸುವವಳು ಆ ಮುದುಕ ತುಂಬಾ ವಯಸ್ಸಾಗಿದ್ದರಿಂದಲೋ ಏನೋ ಯಾವಾಗಲೂ ಮಲಗಿರುತ್ತಿದ್ದ ಆ ಹೆಂಗಸು ತಾನು ಬೆಳಿಗ್ಗೆ ಕೆಲಸ ಮಾಡುವಾಗ ಸಿಕ್ಕಿದ್ದ ಕೊಂಚ ಕೊಳೆತ ಈರುಳ್ಳಿ ಹುಳಿತ ಆಲೂಗೆಡ್ಡೆ ಕರಟು ಬದನೆಕಾಯಿ ಸಂಗ್ರಹ ಮಾಡುತ್ತಿದ್ದಳು ಮಧ್ಯಾಹ್ನ ಆಕೆ ಈರುಳ್ಳಿ ಆಲೂಗೆಡ್ಡೆಗಳ ಕೊಳಕು ಹುಳುಕು ಆಲೂ ಭಾಗಗಳನ್ನೆಲ್ಲಾ ತೆಗೆದುಹಾಕಿ ಸರಿಯಾಗಿದ್ದ ಭಾಗಗಳನ್ನೆಲ್ಲಾ ಹಾಕಿ ಅಡಿಗೆ ಮಾಡುತ್ತಿದ್ದಳು ಪದಾರ್ಥಗಳು ಬೇಯುತ್ತಾ ಬೇಯುತ್ತಾ ಗಮಲೆದ್ದು ಬೀದಿಯೆಲ್ಲ ವ್ಯಾಪಿಸುವುದು ಮೂಗಿಗೂ ತಗಲುವುದು ದಿನಚರಿ ಇದಾದ ಮೇಲೆ ಸ್ನಾನ ಅವರಿಗೆ ಇದ್ದದ್ದು ಎರಡು ಮೂರು ಮಡಕೆಗಳು ಒಂದು ಹಿಟ್ಟು ಬೇಯಿಸುವುದಕ್ಕೆ ಇನ್ನೊಂದು ಅಂಬಲಿ ಕಾಯಿಸುವುದಕ್ಕೆ ಇನ್ನೊಂದು ಕುಡಿಯುವ ನೀರಿಟ್ಟುಕೊಳ್ಳುವುದಕ್ಕೆ ಒಂದು ದೊಡ್ಡ ಮಣ್ಣುಗಡಿಗೆ ಬೇರೆ ಸ್ನಾನಕ್ಕೆ ನೀರು ಕಾಯಿಸುವುದಕ್ಕಾಗಿ ಆ ಹೆಂಗಸು ತಾನು ಸಂಪಾದಿಸಿದ್ದ ಕಸಕದ್ದಡಿಗಳನ್ನು ಉರಿಹಾಕಿ ಈ ದೊಡ್ಡ ಗಡಿಗೆ ಕಡಾಯಿಯೊಳಗೆ ನೀರು ಕಾಯಿಸುವಳು ಆ ಬಿಸಿ ನೀರನ್ನು ಗಂಡನಿಗೆ ಸ್ನಾನ ಮಾಡಿಸುವಳು ಅದು ಸಾವಕಾಶವಾಗಿ ಆತನ ಮೈ ಹುಣ್ಣಾಗಿ ಕರಟು ಕಟ್ಟಿದ್ದ ಕಡೆಯಲ್ಲ ಮೆತ್ತಗೆ ಕೈಸ ನೋವು ಆಯಾಸವು ಪರಿಹಾರವಾಗುವಂತೆ ಬಿಸಿ ನೀರು ಹಾಕುವಳು ಅವನು ಸಂತೋಷದಲ್ಲಿ ನಗುಮುಖದಿಂದ ಸ್ನಾನ ಮಾಡಿಸಿಕೊಳ್ಳುವನು ಹಾಯ್ ಎಂದು ಮಧ್ಯೆ ಉದ್ಗಾರ ಮಾಡುವನು ಸ್ನಾನವಾದ ಬಳಿಕ ಅವರ ಕೊಳೆಯ ಬಟ್ಟೆಯಿಂದಲೇ ಮೈ ಒರೆಸಿಕೊಳ್ಳುವನು ಒರೆಸಿಕೊಳ್ಳುವನು ಇದೆಲ್ಲ ಬಯಲಿನಲ್ಲಿ ಆದದರಿಂದ ನನ್ನ ಕಣ್ಣಿಗೆ ಕಾಣಿಸುತ್ತಿತ್ತು ಭೋಜನಾನಂದ ಬಳಿಕ ಆಕೆ ಒಂದು ಹಾಕಿ ಅದರ ನಡುವೆ ಬಿಸಿ ಬಿಸಿಯ ಬಿಸಿ ಬಿಸಿ ರಾಗಿ ಹಿಟ್ಟಿನ ಮುದ್ದೆಯನ್ನು ಇಳಿಸುವಳು ತಂಬಿಗೆ ಗಾತ್ರದ ದೊಡ್ಡ ಮುದ್ದೆ ಅದರಲ್ಲಿಯೇ ಬಟ್ಟಲಿನಂತೆ ಕೈಯಿಂದ ಕೊರೆಯುವಳು ಕಟ್ಟೆ ಕಟ್ಟಿದ ಕೊಳದಂತೆ ಅದರ ನಡುವೆ ತಾನು ಕಾಯಿಸಿದ್ದ ಅಂಬಲಿಯನ್ನು ಹಾಕುವಳು ಮುದುಕನು ಹಿಟ್ಟಿನ ಸ್ವಲ್ಪವನ್ನು ತೆಗೆದು ತುಂಡು ಮಾಡಿ ಅಂಬಲಿಯಲ್ಲಿ ಅದ್ದಿ ಬಾಯಿಯಲ್ಲಿಟ್ಟುಕೊಂಡು ಚಪ್ಪರಿಸಿ ನುಂಗುವನು ನಗುವನು ಒಂದೊಂದು ಮಾತನಾಡುವನು ಆಕೆಯೂ ಮಾತನಾಡುವಳು ಈ ಊಟ ಅರ್ಧ ಗಂಟೆ ನಡೆಯುವುದು ಇದನ್ನು ಸಾಕ್ಷಿಯಂತೆ ನೋಡುವುದು ನನಗೊಂದು ಸಂತೋಷ ಸಂಜೆ ಸಂಜೆಯು ನಾನು ಇದನ್ನು ಬಹು ಕುತೂಹಲದಿಂದ ನೋಡುತ್ತಿದ್ದೆ ಅದೊಂದು ಆನಂದಾನುಭವ ಆನಂದೋ ಬ್ರಹ್ಮೇತಿ ವ್ಯಜಾತ್ ಆನಂದ್ಯ ಕಲ್ವಿಮಾನೂತಾ ಜೀವಂತ ಆನಂದ ಪ್ರಯಂಥ್ಯ ಬಿವಿಶಂತೋಪನ ಆನಂದವೆ ಬ್ರಹ್ಮವೆಂದೂನಿಯೈ ನೀನಿಯಯ್ಯಾ ಆನಂದದಿಂದ ಪುಟ್ಟ್ಯುಹದೆಲ್ಲ ಮಲ್ತೆ ಆನಂದದಿಂ ಪುಟ್ಟಿದೆಲ್ಲ ಬಾಳುಗುಂ ಆನಂದವನೇ ಕುರಿತು ಪೋಗುತಲಿ ಪುಗುಗುಂ ಪ್ರೀತಿಯೇ ಸೌಂದರ್ಯ ಆನಂದಕ್ಕೆ ಕಾರಣವಾದದ್ದು ಇಲ್ಲಿ ಪ್ರೀತಿ ಅನ್ಯೋನ್ಯ ಪ್ರೀತಿ ಆ ಮುದುಕ ಮುದುಕಿಯರ ಬಡತನವನ್ನು ಮರೆಯಿಸಿತ್ತು ಅವರಿಗೆ ಆಗ ಲಾಟರಿಯಿಂದಲೋ ಬೇರೆ ಎಲ್ಲಿಂದಲೋ ಹಣ ಬಂದಿದ್ದರೆ ಅದರಿಂದ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 ಆಭರಣ ಅಲಂಕಾರ ಐಶ್ವರ್ಯಗಳು ಬರಿಯಭಾರ ಪ್ರೀತಿಯ ಸೌಂದರ್ಯ ಪ್ರೀತಿಯ ಐಶ್ವರ್ಯ ಪ್ರೀತಿಯೆಂದರೆ ಹೃದಯ ವಿಕಾಸ